ಶೈವ ಶೂದ್ರ ಕರಾರ್ಜಿತ ಮಹಾದೇವ ವಾಯು ಹರಿಪ್ರತಿಮೆ ವೃಂದಾವನದಿ ಮಾಸದ್ವಯದೊಳಿಯ ತುಳಸಿ ಅಪ್ರಸವ ಗೋ ವಿವಾಹ ವಿವರ್ಜಿತ ಅಶ್ವತ್ಥ ವಿಟಪಿಗಳ ಭಕ್ತಿಪೂರ್ವಕ ಸೇವಿಸುವ ದೈತ್ಯ ಶಾಶ್ವತ ದುಃಖ ಐದು ವನು ಶೈವರು ಶೂದ್ರರು ಮುಂತಾದವರು ಪೂಜೆ ಮಾಡುವಂತಹ ಲಿಂಗ ವಾಯುದೇವರ ಪ್ರತಿಮೆ ಭಗವಂತನ ವಿಗ್ರಹ ಎರಡು ತಿಂಗಳು ಆಗಿಲ್ಲದೆ ಇರುವಂತಹ ತುಳಸಿ ಸಸಿ ಈಗ ತಾನೇ ನೆಟ್ಟಿರುವಂಥದ್ದು ಕರು ಹಾಕದೇ ಇರುವಂತಹ ಗೋವು ವಿವಾಹ ಆಗದೇ ಇರುವಂತಹ ಶ್ವತ್ತ ವೃಕ್ಷ ಇವುಗಳನ್ನು ಭಕ್ತಿಪೂರ್ವಕ ಸೇವಾ ಮಾಡುವನು ದೈತ್ಯನು ಅವನು ಶಾಶ್ವತವಾಗಿರತಕ್ಕಂಥ ದುಃಖವನ್ನು ಹೊಂದುತ್ತಾನೆ ಎಲ್ಲವೂ ಕೂಡ ದೈತ್ಯರಲ್ಲಿ ಸ್ವಾಭಾವಿಕವಾಗಿ ಇರುವಂಥ ಲಕ್ಷಣಗಳು ಆದರೂ ಈ ದೈತ್ಯ ಲಕ್ಷಣಗಳು ದೈತ್ಯ ಆವೇಶದಿಂದ ನಮ್ಮಲ್ಲೂ ಕಂಡುಬರಬಹುದು ಆದ್ದರಿಂದ ನಾವು ಜಾಗರೂಕರಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ ತಿಳಿಸ್ತಾರೆ ಗರುಡ ಪುರಾಣದಲ್ಲಿ ಇಲ್ಲಿ ಶೈವ ರುದ್ರ ರುದ್ರದೇವರೇ ಸರ್ವೋತ್ತಮ ಶಿವ ಸರ್ವೋತ್ತಮ ಅಂಥೇಳಿ ಹೇಳ್ತಕ್ಕಂಥ ಶಿವ ಪಾಷಂಡಿಗಳನ್ನು ಶೈವ ಅಂತ ಕರೆದಿರೋದು ಶೂದ್ರ ಅಂದರೆ ಶೂದ್ರ ಜನಾಂಗಕ್ಕೆ ಸೇರಿರುವಂತ ಜನರು ಅವರಿಂದ ಪೂಜಿತವಾಗಿರ್ತಕ್ಕಂಥ ಕರಾರ್ಚಿತ ಪ್ರತಿಮಾದಿಗಳನ್ನು ಪೂಜೆ ಮಾಡಬಾರ್ದು ಅಂತ ಶೈವ ಶೂದ್ರ ಕರಾರ್ಚಿತವಾಗಿರ್ತಕ್ಕಂಥ ಮಹಾರುದ್ರ ದೇವರ ಲಿಂಗವನ್ನಾಗಲಿ ಹನುಮಂತನ ವಿಗ್ರಹಗಳನ್ನಾಗಲಿ ಅಥವಾ ವಾಯುದೇವರ ಶ್ರೀಮನಾರಾಯಣನ ಪ್ರತಿಮೆಗಳನ್ನು ಪೂಜೆ ಮಾಡುವಂಥವನು ದೈತ್ಯ ಸ್ವಭಾವದವನು ಇನ್ನು ತುಳಸಿ ವೃಂದಾವನದಲ್ಲಿ ಬೀಜಾಂಕುರ ಮಾಡಿದ ಅಥವಾ ನೆಟ್ಟ ಆ ತುಳಸಿ ಸಸಿ ಏನಿದೆ ಕನಿಷ್ಠ ಪೂಜೆ ಆಗಬೇಕು ಅಂದರೆ ಎರಡು ತಿಂಗಳಾದರೂ ಆಗಿರಲೇಬೇಕು ಆ ಅವಧಿಯಲ್ಲಿ ನೆಟ್ಟಿರುವಂಥ ವೃಂದಾವನ ತುಳಸಿಯನ್ನು ಪೂಜೆ ಮಾಡಬಾರ್ದು ಇದನ್ನು ಬೃಂದಾವನದೇ ಮಾಸದ್ವಯದೊಳಗ ತುಳಸಿ ಅಂತ ಹೇಳಿರೋದು ಇನ್ನು ಕರು ಹಾಕದೇ ಇರುವಂತಹ ಆಕಳು ಅದನ್ನು ಪೂಜೆ ಮಾಡಬಾರ್ದು ಲಗ್ನ ಆಗದೇ ಇರತಕ್ಕಂಥ ಅಶ್ವತ್ಥ ವೃಕ್ಷವನ್ನು ಪೂಜೆ ಮಾಡೋದರಿಂದ ಫಲ ಬರೋದಿಲ್ಲ ಅಶ್ವತ್ಥ ವೃಕ್ಷಕ್ಕೆ ಬೇವಿನ ವೃಕ್ಷದ ಜೊತೆಗೆ ವಿವಾಹ ಮಾಡಬೇಕು ಅಂತ ಶಾಸ್ತ್ರದ ನಿಯಮ ಇದೆ ಅಂತಹ ಅಶ್ವತ್ಥ ವೃಕ್ಷ ಮಾತ್ರ ಪೂಜೆಗೆ ಅರ್ಹ ಆಗಿದ್ದು ಸಂತಾನಾದಿ ಕಾಮಿತಾರ್ಥಗಳನ್ನು ಕೊಡ್ತಾ ಇದೆ ಈ ರೀತಿಯಾಗಿ ಶೈವ ಶೂದ್ರ ಕಲಾರ್ಚಿತ ವಿಗ್ರಹಗಳನ್ನಾಗಲಿ ಎರಡು ತಿಂಗಳ ಒಳಗಿರುವಂಥ ತುಳಸಿ ಸಸಿಯನ್ನಾಗಲಿ ಕರುವನ್ನು ಹಾಕದೇ ಇರುವಂಥ ಆಕಳನ್ನಾಗಲಿ ವಿವಾಹ ವರ್ಜಿತವಾಗಿರ್ತಕ್ಕಂಥ ಅಶ್ವತ್ಥ ವಿಠ ಪಾದ ವೃಕ್ಷ ಅದನ್ನು ಪೂಜಿಸುವವರೆಲ್ಲ ದೈತ್ಯ ಸ್ವಭಾವದವರು ಅವರು ಶಾಶ್ವತವಾದ ನರಕಾದಿ ಅನರ್ಥಗಳನ್ನು ದುಃಖಗಳನ್ನು ಹೊಂದುತ್ತಾರೆ ಅಂತ ತಿಳಿಸ್ತಾರೆ